ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ತಂಬೆ ಪುನಚ ವಿವೇಕ ಚೂಡಾವಣಿ ಶ್ರೀ ಶಂಕರಭಗವತ್ಪಾದರ ಶಂಕರಭಗವತ್ಪಾದಾಚಾರ್ಯರ ಕೃತಿ ಮೊದಲಿಗೆ ಆದಿಶಂಕರ ಭಗವತ್ಪಾದ ಪೂಜ್ಯರ ಚರಣಗಳಲ್ಲಿ ಚರಣ ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಚರಣತರಗಳಲ್ಲಿ ಶರಣ ಹೊಂದುತ್ತಾ ಡಾಕ್ಟರ್ ಕೆ ಜಿ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹಶರ್ಮ ಇವರ ಚರಣತರಗಳಲ್ಲಿ ಶರಣ ಹೊಂದುತ್ತಾ ಶಂಕರಾಚಾರ್ಯರ ಕೃತಿಯಾದ ವಿವೇಕ ಚೂಡಾವಣಿಯನ್ನು ಮುಂದುವರಿಸುವ 20 ಶ್ಲೋಕಗಳನ್ನು ನೋಡಿದ್ದೇವೆ ಈಗಾಗಲೇ ಇಪ್ಪತ್ತೊಂದನೆಯದು ಈಗ ಅಂದರೆ ನಾವು ಸಾಧನ ಸಾಧನಚತುಷ್ಟಯದ ಬಗ್ಗೆ ನೋಡ್ತಾ ಇದ್ದೇವೆ ಈಗ ತದ್ವೈರಾಗ್ಯ ಜಿಹಾಸ ಯಾ ದರ್ಶನ ದೇಹಾದಿ ದೇಹಾದಿಬ್ರಹ್ಮರ್ಯಂತೇ ಅನಿತ್ಯೇ ಭೋಗವಸ್ತುನೀ ತದ್ ವೈರಾಗ್ಯಂ ಅದು ವೈರಾಗ್ಯ ಯಾವುದು ಜಿಹಾಸ ಯಾ ಯಾವ ಜಿಗುಪ್ಸೆ ಅದು ಯಾವುದರಲ್ಲಿ ದರ್ಶನ ಶ್ರವಣಾಧಿಪಿ ನೋಡುವಿಕೆ ಕೇಳುವಿಕೆ ಮುಂತಾದವುಗಳಿಂದ ಉದ್ಭೋಗಿಸುವ ಬಯಕೆಗಳಲ್ಲಿಯೇ ಯಾವ ಜಿಗುಪ್ಸೆ ಉಂಟಾಗ್ತದೋ ಅದೇ ವೈರಾಗ್ಯ ಯಾವುದರಲಿ ಯಾವುದನ್ನು ನೋಡುವಿಕೆ ಕೇಳುವಿಕೆ ದೇಹಾದಿಬ್ರಹ್ಮರ್ಯಂತೇ ದೇಹದಿಂದ ಪ್ರಾರಂಭಿಸಿ ಬ್ರಹ್ಮನವರೆಗಿರುವಂತಹ ಹಿ ಅನಿತ್ಯ ಭೋಗವಸ್ತುನಿ ಅಶಾಶ್ವತವಾದ ಅನಿತ್ಯವಾದ ಭೋಗವಸ್ತುಗಳಲ್ಲಿ ದರ್ಶನಶ್ರವಣಾದಿ ಬಿಹಿ ಯಾಜಿಹಾಸ ದರ್ಶನ ಶ್ರವಣಾದಿಗಳಿಂದ ಉದ್ಭವಿಸುವ ಬಯಕೆಗಳಲ್ಲಿ ಯಾವ ಜಿಗುಪ್ಸೆ ಉಂಟಾಗ್ತದೋ ಅದೇ ವೈರಾಗ್ಯ ತತ್ವೈರಾಗ್ಯಂ ಅಂತ ಹೇಳಿ ಹೇಳ್ತಾರೆ ಶಂಕರಾಚಾರ್ಯ ವೈರಾಗ್ಯವೆಂಬುದರ ಅರ್ಥವನ್ನು ಇಲ್ಲಿ ಇನ್ನೂ ಹೆಚ್ಚು ವಿಷದಪಡಿಸಿದ್ದಾರೆ ವೈರಾಗ್ಯವೆಂದರೆ ಸುಖ ಸಂತೋಷಗಳನ್ನು ಕೊಡುವುದೆಂದು ನಂಬಿರುವ ಬಾಹ್ಯ ವಿಷಯಗಳಿಂದ ಹೊರಗಿನ ವಿಷಯಗಳಿಂದ ಮನಸ್ಸನ್ನು ಹಿಂದೆ ಕೇಳಿದುಕೊಳ್ಳುವುದು ಮಾತ್ರವಲ್ಲ ಬಾಹ್ಯ ಪ್ರಪಂಚದ ವಸ್ತುಗಳನ್ನು ಹಂಬಲಿಸಿ ಅವುಗಳಿಗಾಗಿ ಪರದಾಡುವ ಗೀಳನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುವ ಮಾನಸಿಕ ಸ್ಥಿತಿ ಸುಖ ಸಂತೋಷಗಳನ್ನು ಕೊಡುವ ಅಂತಃಶಕ್ತಿ ಬಾಹ್ಯ ವಸ್ತುಗಳಲ್ಲಿ ಇಲ್ಲವೆಂದು ಖಂಡಿತವಾಗಿ ವಿವೇಕದಿಂದ ಅರಿತ ಮೇಲೆ ಇಂದ್ರಿಯ ವಿಷಯಗಳೆಲ್ಲವೂ ಕ್ಷಣಿಕವೆಂದು ತಿಳಿದಾಗ ಮನಸ್ಸು ಆ ವಿಷಯಗಳ ಬೆನ್ನಟ್ಟಿ ಹೋಗುವುದು ತಾನಾಗಿ ನಿಂತು ಹೋಗ್ತದೆ ಆ ವಿಷಯಗಳ ಆಕರ್ಷಣೆಯು ಮಾಯವಾಗ್ತದೆ ನಮ್ಮ ಶಾಸ್ತ್ರಗಳಲ್ಲಿ ತಾತ್ವಿಕರು ತಾರ್ಕಿಕವಾಗಿ ಚಿಂತನೆ ಮಾಡಿ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ ಮನುಷ್ಯನ ಮನಸ್ಸು ವಸ್ತುವಿನ ಸುತ್ತ ಹಾರಾಡಿ ಆ ವಸ್ತುವಿನಲ್ಲಿ ಈ ಮೂರು ಗುಣಗಳಿವೆ ಎಂದು ತಿಳಿದರೆ ಮಾತ್ರ ಅದರಲ್ಲಿ ಆಕರ್ಷಿತವಾಗಿ ಮನಸ್ಸನ್ನು ಗ್ರಹಿಸ್ತದೆ ಆ ಮೂರು ಗುಣಗಳು ಯಾವುವೆಂದರೆ ವಸ್ತುವಿನ ಅಸ್ತಿತ್ವ ಸತ್ಯತ್ವ ಅದು ಇರುದು ಹೌದು ಅಂತೇಳಿ ಆದರೆ ಬಯಸ್ತದೆ ಆ ವಸ್ತುವನ್ನು ಅದರಲ್ಲಿ ಅದನ್ನು ಗ್ರಹಿಸ್ತದೆ ಅದನ್ನು ಅದರ ಬಗ್ಗೆ ಆಕರ್ಷಿತವಾಗಿ ಒಂದು ಸತ್ಯತ್ವ ಇನ್ನೊಂದು ಅದರ ಅವಿನಾಶಿತ್ವ ನಿತ್ಯತ್ವ ಅದು ಶಾಶ್ವತ ಅಂತೇಳಿ ಹೇಳಬೇಕು ನಮಗೆ ಮತ್ತು ಭೋಗ್ಯತ್ವ ಸಮಾಹಿತತ್ವ ನಮಗದು ಅನುಭವಕ್ಕೆ ಸಿಗಬೇಕು ಹೀಗೆ ಇದು ಮೂರಿರುವ ಸತ್ಯತ್ವ ನಿತ್ಯತ್ವ ಸ ಭೋಗ್ಯತ್ವ ಅಥವಾ ಸಮಾಹಿತತ್ವ ಅಂದರೆ ವಿವೇಕದಿಂದ ನಾವು ಇಂದ್ರಿಯ ಗೋಚರವಾದ ವಿಷಯಗಳು ಅಸತ್ ಅನಿತ್ಯ ಮತ್ತು ಅಸಾರವೆಂದು ಅರಿತ ಮೇಲೆ ಅವುಗಳಲ್ಲಿ ಮನಸ್ಸು ಪ್ರವೇಶಿಸುವುದಿಲ್ಲ ಸಂತೋಷವನ್ನು ಕೊಡುವ ಗುಣವು ಯಥಾರ್ಥವಾಗಿ ಬಾಹ್ಯ ವಸ್ತುಗಳಲ್ಲಿ ಇಲ್ಲವೆಂದು ಅವುಗಳಿಂದ ನಿರಾಶೆ ದುಃಖಗಳೇ ತಿಳಿದ ಮನಸ್ಸು ಅವುಗಳನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಯೋಗಿ ರಾಜರಾದ ಸಂತ ಜ್ಞಾನೇಶ್ವರರು ಗೀತೆಯ ಮೇಲಿನ ತಮ್ಮ ವ್ಯಾಖ್ಯಾನದಲ್ಲಿ ಈ ವಿಚಾರವನ್ನು ಅನೇಕ ಉಪಮಾನಗಳ ಹೋಲಿಕೆಗಳ ಮೂಲಕ ಮನದಟ್ಟಾಗುವಂತೆ ವಿವರಿಸಿದ್ದಾರೆ ವೈರಾಗ್ಯ ಭಾವವುಳ್ಳ ಮನುಷ್ಯನು ಬಾಹ್ಯ ವಿಷಯಗಳಲ್ಲಿ ತೋರುವ ಆಸಕ್ತಿ ಈ ರೀತಿ ಇರುವುದನ್ನು ವರ್ಣಿಸಿದ್ದಾರೆ ಹೇಗೆ ಸತ್ತ ರಾಣಿಯ ಕೊಳೆತ ದೇಹವನ್ನು ಅಪ್ಪಿಕೊಳ್ಳಲು ಹೋಗುವಂತಹ ಮನುಷ್ಯನ ಉತ್ಸಾಹವಿದ್ದಂತೆ ರಾಣಿಯೇ ಇರ್ಬೋದು ಆದರೆ ಸತ್ತ ರಾಣಿಯ ಕೊಳೆತ ದೇಹವನ್ನು ಅಪ್ಪಿಕೊಳ್ಳಲು ಹೋಗುವ ಮನುಷ್ಯನ ಉತ್ಸಾಹ ಹೇಗಿರ್ತದೆ ಇರ್ತದ ಉತ್ಸಾಹ ಅವನಿಗೆ ಇರುವುದಿಲ್ಲ ಅದೇ ರೀತಿಯಲ್ಲಿ ಅಂದರೆ ಬಾಹ್ಯ ಹೇಳಿದವರು ಆಸಕ್ತಿ ಯಾವ ರೀತಿ ಇರ್ತದೆ ಅಂತೇಳಿ ಮನುಷ್ಯನಿಗೆ ಕುಷ್ಠರೋಗಿಯ ದೇಹದಿಂದ ಉಕ್ಕಿ ಬರುತ್ತಿರುವ ಕೀವನ್ನು ಕೂಡಿದು ತನ್ನ ದಾಹವನ್ನು ಅಡಗಿಸಿಕೊಳ್ಳಬೇಕೆಂದು ಬಯಸುವ ಮನುಷ್ಯನಂತೆ ಕರಗಿ ಕುದಿಯುತ್ತಿರುವ ಕಬ್ಬಿಣದ ದ್ರವದಿಂದ ಸ್ನಾನ ಮಾಡಿ ತನ್ನ ದಣಿವ ಆರಿಸಿಕೊಳ್ಳಲು ಇಚ್ಛಿಸುವವನಂತೆ ಎಂದು ಅಂದರೆ ಸುಖ ಸಂತೋಷಗಳನ್ನು ಕೊಡುವುದರಲ್ಲಿ ಇಂದ್ರಿಯ ವಿಷಯಗಳು ಎಷ್ಟು ನಿರರ್ಥಕವೆಂದು ಖಾತರಿಪಡಿಸಿಕೊಂಡ ಮೇಲೆ ಅಂತಹ ಮನಸ್ಸು ಅವುಗಳ ವಿಚಾರದಲ್ಲಿ ಎಷ್ಟು ಜಿಗುಪ್ಸು ತಾಳಿರ್ತದೆ ಎಂಬುದನ್ನು ಮನವರಿಕೆ ಮಾಡಲು ಬಹು ಉಗ್ರವಾದ ಉಪಮಾನಗಳನ್ನು ಅಲ್ಲಿ ಕೊಟ್ಟಿದೆ ವಿವೇಚನೆಯಿಂದ ಇಂದ್ರಿಯ ವಿಷಯಗಳಲ್ಲಿ ಉತ್ಪನ್ನವಾಗುವ ಈ ರೀತಿಯ ಔದಾಸೀನ್ಯವೇ ನಿಜವಾದ ವೈರಾಗ್ಯ ಅಂತೇಳಿ ಹೇಳ್ತಾರೆ ಇನ್ನು ಇಪ್ಪತ್ತೆರಡನೇ ಶ್ಲೋಕ ವಿರಜ್ಯ ವಿಷಯವ್ರತಾ ದೋಷದೃಷ್ಟ್ಯಾ ಮುಹುರ್ಮುಹು ಸ್ವಲಕ್ಷ್ಯ ನಿಯತಾವಸ್ಥಾ ಮನಸ ಶ್ರಮ ಉಚ್ಯತೆ ಹಾಗಾದ್ರೆ ಶ್ರಮ ಅಂದರೆ ಏನು ಅಂದರೆ ಮುಂದಿನ ಈಗ ವಿಚಾರ ವಿಷಯವಸ್ತುಗಳ ಸಮೂಹದಲ್ಲಿ ಪುನಃಪುನಃ ದೋಷಗಳನ್ನು ಕಾಣುವುದರ ಮೂಲಕ ವಿಷಯವ್ರತಾತ್ ದೋಷದೃಷ್ಟ್ಯಾ ಮುಹುರ್ಮುಹು ಪುನಃಪುನಃ ವಿರಜ್ಯ ಅಂದರೆ ಸ್ವರಕ್ಷೆ ನಿಯತಾವಸ್ಥಾ ಮನಸ ಶಮ ಉಚ್ಚತೆ ಅವುಗಳಿಂದ ಮನಸ್ಸನ್ನು ಹಿಂದಕ್ಕೆ ಸೆಳೆದು ತನ್ನ ಗುರಿಯಾದ ಬ್ರಹ್ಮದಲ್ಲಿ ಅದನ್ನು ಸ್ಥಾಪಿಸುವುದೇ ಮನಸ್ಸನ್ನು ಸ್ಥಾಪಿಸುವುದೇ ಶಮ ಅಂತೇಳಿ ಅನ್ನಿಸ್ತದೆ ವೀರಜ್ಯ ಅಂದರೆ ನಿವೃತ್ತಿಗೊಳಿಸಿ ವಿರಾಗವನ್ನು ಹೊಂದಿ ಅಂತೇಳಿ ಅವುಗಳಲ್ಲಿ ಇನ್ನು ಮುಂದೆ ಶಮಾದಿ ಷಟ್ಕ ಸಂಪತ್ತಿಗಳ ಲಕ್ಷಣಗಳನ್ನು ವಿವರಿಸಲು ಶ್ರೀಶಂಕರ್ ಮೊದಲು ಮಾಡ್ತಾರೆ ಈ ಆರು ಸದ್ಗುಣಗಳು ಮನಸ್ಸು ಬುದ್ಧಿಗಳನ್ನು ಜ್ಞಾನದ ನೆಲೆಗೆ ಕೊಂಡೊಯ್ಯಲು ಅಗತ್ಯವಾದ ಸೋಪಾನಗಳು ಕಷ್ಟಸಾಧ್ಯವಾದ ಸಾಧ್ಯವಾದ ಸಂಸ್ಕಾರಗಳಿಂದ ಮನಸ್ಸು ಬುದ್ಧಿಗಳನ್ನು ಅಣಿ ನಮ್ಮ ಗುರಿ ಸಿದ್ಧಿಸ್ತದೆ ಈ ಸದ್ಗುಣಗಳ ವಿಶೇಷವಾದ ಚಿಂತನೆ ಅತ್ಯಗತ್ಯವಾದದ್ದು ಅದರ ವಿಚಾರದ ಮೂಲಕ ನಮ್ಮ ಆಂತರಿಕ ವಿಶ್ಲೇಷಣೆಯನ್ನು ನಡೆಸಿ ನಾವು ವೇದಾಂತ ಸಾಧನೆಯನ್ನು ಸಾಧನೆಯಲ್ಲಿ ಮುಂದುವರಿಯಲು ಯತ್ನಿಸಬೇಕು ಈ ಷಡ್ಗುಣಗಳಲ್ಲಿ ಶ್ರಮ ಮೊದಲನೆಯದು ಶ್ರಮವೆಂದರೆ ಮನಸ್ಸನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡು ಶಾಂತಿಯಿಂದ ಇರುವುದು ವಿಷಯಾಸಕ್ತಿಗಳು ಪ್ರಚೋದಿಸುವ ಹುಚ್ಚು ಕುಣಿದಾಟಗಳನ್ನು ನಿಲ್ಲಿಸಿ ಮನಸ್ಸನ್ನು ಬಾಕಿಯ ವಸ್ತುಗಳ ಆಕರ್ಷಣೆಯಿಂದ ಹಿಂತೆಗೆದುಕೊಂಡು ಅದನ್ನು ಸ್ಥಿಮಿತಗೊಳಿಸಿದಾಗ ಮನಸ್ಸಿನಲ್ಲಿ ನೆಮ್ಮದಿಯು ನೆಲೆಸ್ತದೆ ಮನಸ್ಸನ್ನು ಐಂದ್ರಿಕ ವಿಷಯಗಳಿಂದ ಬಲವಂತವಾಗಿ ಹಿಂತೆಗೆದುಕೊಂಡ ಕ್ಷಣ ಶಾಂತಿಯು ಬರುವುದಿಲ್ಲ ಇಂದ್ರಿಯ ವಿಷಯಗಳ ಸಂಪರ್ಕವಿಲ್ಲದಿದ್ದಾಗ ಮನಸ್ಸು ಅವುಗಳ ಚಿಂತೆಯಲ್ಲೇ ತೊಡಗಲಾರಂಭಿಸ್ತದೆ ಆಗ ಅದು ಇನ್ನೊಂದು ರೀತಿಯ ಕ್ಷೋಭೆಗೆ ಒಳಗಾಗ್ತದೆ ಆ ಚಿಂತೆಗಳಿಂದಲೂ ಮನಸ್ಸನ್ನು ಶುದ್ಧ ಮಾಡಬೇಕು ಚಿಂತಿಸುತ್ತಿರುವುದೇ ಮನಸ್ಸಿನ ಸ್ವಭಾವ ಪ್ರಯತ್ನಪೂರ್ವಕವಾಗಿ ಯಾವುದಾದ್ರೂ ಕೆಲಸದಲ್ಲಿ ಅದನ್ನು ತೊಡಗಿಸದಿದ್ದರೆ ಇಂದ್ರಿಯ ವಿಷಯಗಳ ಕಡೆಗೆ ಓಡುವುದು ಸಹಜವಾದ ಗುಣ ಅದರ ಸಹಜ ಗುಣ ಆದ್ದರಿಂದಲೇ ಉತ್ಕೃಷ್ಟವಾದ ಧ್ಯೇಯಗಳಲ್ಲಿ ಮನಸ್ಸನ್ನು ತಲ್ಲಿನಗೊಳಿಸುವುದು ಯೋಗ ವಿಧಿಗಳಲ್ಲಿ ಒಂದು ಮುಖ್ಯವಾದ ವಿಷಯ ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತನು ತನ್ನ ಪ್ರೇಮ ಮೂರ್ತಿಯಾದ ಪ್ರಭುವನ್ನು ಸದಾ ಚಿಂತಿಸುತ್ತಾ ಕೊಂಡಾಡುತ್ತಾ ಕೀರ್ತನೆ ಮಾಡುತ್ತಾ ಇರುವುದರಿಂದ ಮನಸಿನ ಗಮನವಿಲ್ಲವೂ ಆ ಭಾವನೆಯಲ್ಲೇ ಮಗ್ನವಾಗಿರುವುದು ಇದೇ ಭಕ್ತಿಯ ರಹಸ್ಯ ಆಗ ಇಂದ್ರಿಯ ವಿಷಯಗಳ ಚಿಂತನೆ ಚಿಂತೆಗೆ ಅವಕಾಶವಿರುವುದಿಲ್ಲ ಜ್ಞಾನ ಮಾರ್ಗದಲ್ಲಿ ಆದರೂ ಬಾಕಿ ವಸ್ತುಗಳ ಸಂಘದಿಂದ ಮನಸ್ಸನ್ನು ಬಿಡಿಸಿ ಸರ್ವವ್ಯಾಪಿಯಾದ ಸಕಲಾಶ್ರಯ ಮೂಲವಾದ ಚೈತನ್ಯ ಘನದ ಧ್ಯಾನದಲ್ಲಿ ಸ್ಥಿರಗೊಳಿಸಬೇಕು ಅದೇ ಬ್ರಹ್ಮಚಿಂತನೆ ಅಥವಾ ಬ್ರಹ್ಮಭಾವ ಆಗ ಮನಸ್ಸು ಬಾಹ್ಯ ಪ್ರಪಂಚದ ಕೊಡವೆಗೆ ಧಾವಿಸದು ಆನಂದದಾಯಕವಾದ ಬ್ರಹ್ಮಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸುವುದರ ಜೊತೆಗೆ ಅದು ಇಂದ್ರಿಯಾಸಕ್ತಿಗೆ ಮತ್ತೆ ಬಲಿ ಬೀಳದಂತೆ ರಕ್ಷಿಸಿಕೊಡಬೇಕು ನಮಗೆ ಇಂದ್ರಿಯ ವಿಷಯಗಳಲ್ಲಿರುವ ದೋಷ ದರ್ಶನವಾಗಬೇಕು ಅಂತೇಳಿ ಸ್ವಾಮಿ ಚಿನ್ಮಯಾನಂದ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ವಿಷಯ ಸುಖದ ಅನಿತ್ಯತೆ ಅದರ ದೌರ್ಬಲ್ಯ ಅಂತ್ಯದಲ್ಲಿ ಬರುವ ದುಃಖ ಅಲ್ಲದೆ ಅವುಗಳಿಂದ ಉಂಟಾಗುವ ಇಂದ್ರಿಯಗಳ ಶಕ್ತಿ ಶೋಷಣೆ ಇಂದ್ರಿಯಗಳ ಶಕ್ತಿ ಕ್ಷಯಿಸುವಂತಹದ್ದು ಇವುಗಳಲ್ಲಿ ಪದೇ ಪದೇ ಮನಸ್ಸಿಗೆ ಇವುಗಳನ್ನೆಲ್ಲ ತಂದುಕೊಂಡು ಮನಸ್ಸು ಅದರ ನಿರ್ಲಕ್ಷ್ಯದಿಂದಿರುವಂತೆ ಮಾಡಬೇಕು ಎಷ್ಟರ ಮಟ್ಟಿಗೆ ಮನಸ್ಸನ್ನು ವಿಷಯಗಳಿಂದ ದೂರ ಮಾಡಿ ಅದನ್ನು ನಮ್ಮ ಅಧೀನದಲ್ಲಿ ಇರುವಂತೆಯೇ ಪಡಗಿಸುತ್ತೇವೆಯೋ ಅಷ್ಟರ ಮಟ್ಟಿಗೆ ನಮಗೆ ಶಾಂತಿ ಸಮಾಧಾನಗಳು ದೊರಕುತ್ತವೆ ಹೀಗೆ ಶಿಸ್ತು ಸಂಯಮಗಳಿಂದ ಮನಸ್ಸಿನ ಶಾಂತಿ ಸಮಾಧಾನ ಪ್ರಸನ್ನತೆಗಳನ್ನು ಪಡೆದುಕೊಳ್ಳುವುದನ್ನೇ ಶಮ ಅಂತ ಹೇಳಿ ಕರೆಯುತ್ತಾರೆ ವಿಷಯಭ್ಯ ಪರಾವರ್ತ್ಯ ಸ್ಥಾಪನ ಸ್ವಸ್ಥಗೋಲಕೆ ಉಭಯ್ರಿಯಂ ಸದರಿಕೀರ್ತಿ ಬಾಹ್ಯಾಲಂಬೇಶೋಪರತಿರುತ್ತಮ ಇದು ಇಪ್ಪತ್ತ ಶ್ಲೋಕ ವಿಷಯೇಭ್ಯ ಪರಾವರ್ತಿಯ ಸ್ಥಾಪನಂ ಸ್ವಸ್ಥಗೋಲಕೆ ವಿಷಯ ವಸ್ತುಗಳಿಂದ ಕರ್ಮೇಂದ್ರಿಯಗಳನ್ನು ಮತ್ತು ಜ್ಞಾನೇಂದ್ರಿಯನ್ನು ಹಿಂತಿರುಗಿಸಿ ಕರ್ಮೇಂದ್ರಿಯೆಂದರೆ ವಾಕ್ಪಾಣಿ ಪಾದಪಾಯು ಉಪಸ್ಥ ಮಾತು ಕೈ ಕಾಲು ಗುದ ಮತ್ತು ಗುಹ್ಯ ಇಂದ್ರಿಯ ಇವುಗಳು ಕರ್ಮೇಂದ್ರಿಯಗಳು ಅವುಗಳ ಇಂದ್ರಿಯ ಶಕ್ತಿಗಳನ್ನು ಆಯಾ ವಿಷಯಗಳಿಂದ ನಿವರ್ತಿಗೊಳಿಸಿ ಹಿಂತೆ ಹಿಂತಿರುಗಿಸಿ ಮತ್ತು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳ ವಿಷಯಗಳಿಂದ ಅವುಗಳನ್ನು ಹಿಂದಿರುಗಿಸಿ ಅಂದರೆ ಶಬ್ದಸ್ಪರ್ಶ ರೂಪರ ಸಗಂಧಗಳಿಂದ ವಿಷಯಗಳು ಅವುಗಳನ್ನ ಹಿಂತೆ ಹಿಂತೆಗೆದುಕೊಂಡು ತಮ್ಮ ಗೋಲಕಗಳಲ್ಲಿ ಕಣ್ಣು ಕಿವಿ ಮೊದಲಾದ ಇಂದ್ರಿಯ ಸ್ಥಾನಗಳಲ್ಲಿ ಸ್ಥಾಪಿಸುವುದೇ ದಮವೆನಿಸ್ತದೆ ಅಂದರೆ ಇಂದ್ರಿಯ ನಿಗ್ರಹ ಅಂತೇಳಿ ವಿಷಯೇಭ್ಯ ಪ್ರಾವರ್ತಿಯ ಸ್ಥಾಪನ ಸ್ವಸ್ಥ ಗೋಲಕೇ ಉಭಯಾಂ ಇಂದ್ರಿಯಣ ಸ ದಮ ಪರಿಕೀರ್ತಿ ಬಾಹ್ಯಾನಾಲಂಬಾಹ್ಯ ಅನಾಲಂಬನ ವೃತ್ತೇ ಎಶೋಪರತಿತ್ತಮ ಉಪರತಿ ಉತ್ತಮ ಮನಸ್ಸಿನ ವೃತ್ತಿಯು ಯಾವ ವಸ್ತುವನ್ನೂ ಅವಲಂಬಿಸದೇ ಇರುವುದೇ ಉತ್ತಮವಾದ ಉಪರತಿ ಅಂದರೆ ಈ ಶ್ಲೋಕದಲ್ಲಿ ಮತ್ತೆರಡು ಸಾಧನಗಳ ಸಾಧನ ಸಂಪತ್ತಿಗಳ ವಿಚಾರ ಹೇಳಿದೆ ಅವು ಸಾಧಕನಲ್ಲಿ ಅಗತ್ಯವಾಗಿರಬೇಕಾದ ದಮ ಮತ್ತು ಉಪರತಿ ದಮವೆಂದರೆ ಇಂದ್ರಿಯ ನಿಗ್ರಹ ಶಮ ಹಿಂದಿನ ಶುಕ್ಲ ಹೇಳಿದು ಮನಸ್ಸಿನ ನಿಯಂತ್ರಣ ಶಮವು ಅಂತಃಕರಣಗಳ ಸಂಯಮವಾದರೆ ದಮವು ಬಾಹ್ಯಕರಣಗಳ ಸಂಯಮ ಮನಸ್ಸು ಅಂದರೆ ಅಂತಃಕರಣ ಮನಸ್ಸು ಚಿತ್ತ ಬುದ್ಧಿ ಅಹಂ ನಾಲ್ಕು ಹೇಳ್ತೇವೆ ಅಂತಃಕರಣ ಚತುಷ್ಟಯ ಅಂತ ಹೇಳಿ ಒಂದೇ ಇರತಕ್ಕಂತಹ ಅಂತಃಕರಣದ ನಾಲ್ಕು ವಿಭಿನ್ನ ಭಾವಗಳು ರೂಪಗಳು ಅದು ಅಂತಃಕರಣಗಳಾಯಿತು ಅದರ ನಿಗ್ರಹ ಶಮ ಅಂದರೆ ಶಮಕ ಹೋಲಿಸಿದರೆ ದಮವು ಬಾಹ್ಯ ಸಂಬಂಧಪಟ್ಟಿದ್ದು ಬಾಹ್ಯಕರಣಗಳ ನಿಗ್ರಹ ಅಂದರೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯು ಐದು ಐದು ಹತ್ತು ಇಂದ್ರಿಯಗಳು ಮನಸ್ಸಿನ ಪ್ರಭೆಯು ಇಂದ್ರಿಯಗಳ ಮೂಲಕ ಹೊರಕ್ಕೆ ಹರಿದು ಬಾಹ್ಯ ವಸ್ತುಗಳನ್ನು ಸಂಪರ್ಕಿಸಿ ಅವುಗಳ ಅರಿವನ್ನು ಪುನಃ ನಮ್ಮ ಮನಸ್ಸಿಗೆ ತಂದುಕೊಡ್ತದೆ ಇಂದ್ರಿಯಗಳ ಮೂಲಕ ಹೊರಹೊಮ್ಮುವ ಚಿತ್ತ ಶಕ್ತಿಯನ್ನು ಜ್ಞಾನಶಕ್ತಿಯನ್ನು ತಡೆಗಟ್ಟಿ ಹೊರಗಿನಿಂದ ತಾವಾಗಿ ಬರುವ ವಿಷಯಗಳ ಅರಿವಿನ ಪ್ರಚೋದನೆಗಳನ್ನು ಆಂತರಿಕವಾಗಿ ನಿಗ್ರಹಿಸಿ ಯಾವ ರೀತಿಯಿಂದಲೂ ಮಾನಸಿಕ ಹೊಯ್ದಾಡಕ್ಕೆ ಅವಕಾಶ ಕೊಡದಿರುವುದು ದಮ ಅಂತ ಎನಿಸಿಕೊಡ್ತದೆ ಇದು ಕೂಡ ಆತ್ಮ ಸಂಯಮವೇ ಬಾಹ್ಯ ಇಂದ್ರಿಯಗಳನ್ನು ನಿಯಮನ ಮಾಡುವುದು ದಮ ಅಂತರೇಂದ್ರಿಯವಾದ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವುದು ಶ್ರಮ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವೆರಡೂ ಸಂಯಮದ ಎರಡು ಮುಖಗಳು ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಶಮ ದಮಗಳ ಗೆಲುವು ಬಹುಮುಖ್ಯ ಬಾಕಿಯ ವಸ್ತುಗಳ ಬಯಕೆಗಳಿಂದಲೂ ಆಂತರಿಕವಾದವಾಗಿ ವಿಷಯ ಚಿಂತನೆಗಳಿಂದಲೂ ಮನಸ್ಸನ್ನು ಬಿಡಿಸಿ ಅದನ್ನು ಬ್ರಹ್ಮಚಿಂತನೆಯಲ್ಲಿ ಅನುಗೊಳಿಸಬೇಕು ಉಪರತಿ ಅಂತ ಹೇಳಿದರೆ ಮನಸ್ಸಿನ ವೃತ್ತಿಯು ಹೊರಗಿನ ವಸ್ತುಗಳನ್ನು ಆಶ್ರಯಿಸದೆ ತನ್ನಲ್ಲೇ ತಾನೇ ಇರುವಂಥದ್ದು ಶಮಧಮಗಳನ್ನು ಸಾಧಿಸಿದರೆ ಉಪರತಿಯು ತಾನೇ ತಾನಾಗಿ ಸಿದ್ಧಿಸುತ್ತದೆ ಉಪರತ್ತಿಯನ್ನು ಪಡೆದಿರುವವನ ಮನಸ್ಸನ್ನು ಹೊರಗಿನ ಯಾವ ಗೊಂದಲವೂ ಚಂಚಲಗೊಳಿಸಲಾರದು ಈ ಗುಣ ಪಡೆದುಕೊಳ್ಳುವುದು ಅತೀವ ಕಷ್ಟ ತೋರಬಹುದು ಆದರೆ ಅಭ್ಯಾಸ ಮಾಡುತ್ತಾ ತಾವು ಅವು ತಾವಾಗಿ ಒಗ್ಗಿ ಹೋಗ್ತವೆ ಲೌಕಿಕವಾಗಿಯೂ ಅಭ್ಯಾಸ ಏನಂತೂ ಕೌಂತೆಯ ವೈರಾಗ್ಯಣಜೃಹ್ಯತೆ ಅಂತೇಳಿ ಹೇಳ್ತಾನೆ ಕೃಷ್ಣ ಕೂಡ ಅರ್ಜುನ ಚಂಚಲಂಹಿ ಮನಃ ಕೃಷ್ಣ ಪ್ರವಾಸಿ ಬಲವದೃಢ ಅಂತೇಳಿ ಗೀತೆಯಲ್ಲಿ ಬರ್ತದೆ ಅರ್ಜುನ ಪ್ರಶ್ನೆ ಮಾಡುವಂಥದ್ದು ಮನಸ್ಸು ವಾಯುವರಿಗೂ ಸುದೂಷ್ಕರಂ ಗಾಳಿಯನ್ನು ಹೇಗೆ ಹಿಡಿದು ಕಷ್ಟ ಎಷ್ಟು ಕಷ್ಟವೋ ಹಾಗೆ ಕೂಡ ಅತ್ಯಂತ ಬಲವತ್ತರವಾದ್ದು ಅಂತ ಹೇಳುವಾಗ ಕೃಷ್ಣ ಅಲ್ಲ ಅಂತ ಹೇಳುವುದಿಲ್ಲ ಅದನ್ನು ಹ್ಞೂ ಅದು ಸತ್ಯ ನೆನ ಚಂಚಲಂ ಚಂಚಲವಾದದ್ದು ಹೌದದು ಹ್ಞೂ ಆದರೆ ಅಭ್ಯಾಸ ಏನದು ಕೌಂತೀಯ ವೈರಾಗ್ಯಣಜೃಷ್ಯತೆ ಅಂತ ಹೇಳ್ತಾನೆ ಕೃಷ್ಣ ಅದಕ್ಕೆ ದಾರಿ ಇದೆ ಕಷ್ಟ ಆದರೂ ಕೂಡ ಏನು ಸತತವಾದ ಎಡೆಬಿಡದ ಅಭ್ಯಾಸ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತು ವೈರಾಗ್ಯ ಹೊರಗಿನ ವಿಷಯಗಳಲ್ಲಿನ ವಿರಕ್ತಿ ಇದನ್ನು ಎರಡರಿಂದ ಅದನ್ನು ನಿಯಂತ್ರಿಸಬೋದು ಅಂತ ಹೇಳ್ತಾರೆ ಹೇಳ್ತಾನೆ ಕೃಷ್ಣ ಅದೇ ರೀತಿಯಲ್ಲಿ ಇಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಅವು ತಾವಾಗಿ ಒಗ್ಗಿ ಹೋಗ್ತವೆ ಯಾವುದೇ ಆಗಲಿ ನಮಗೆ ಅಭ್ಯಾಸ ಬಂದ ಹಾಗೆ ಅದು ಅದಕ್ಕೆ ನಾವು ಒಬ್ಬ ಒಗ್ಗಿ ಹೋಗ್ತೇವೆ ಲೌಕಿಕವಾಗಿಯೂ ತನ್ನ ಬುದ್ಧಿ ಪ್ರಗತಿ ಸಾಧಿಸಿ ವಿಜಯಿ ಬಯಸುವವನು ಈ ಗುಣಗಳನ್ನು ಪಡೆದಿರಬೇಕಾಗ್ತದೆ ಅತ್ಯಂತ ಸಫಲನಾದ ಉದ್ಯೋಗಸ್ಥನು ಕೂಡ ತನ್ನ ಒಳಗೂ ಹೊರಗು ಸಾಕಾದಷ್ಟು ಆತ್ಮ ಹೊಂದಿರಬೇಕು ಅಲ್ಲದೆ ಹೊರಗಿನ ಆಗು ಹೋಗುಗಳಿಂದ ಸುಲಭವಾಗಿ ಪ್ರಕ್ಷುಬ್ಧಗೊಳ್ಳದೆ ಶಾಂತ ಮನಸ್ಕಮ ತನ್ನ ಕೆಲಸಗಳಲ್ಲಿ ಅಚಲವಾದ ದೃಢ ಮನಸ್ಸುಳ್ಳವನಾಗಿರಬೇಕು ಹಾಗಿದ್ದರೆ ಅವನು ವಿಜಯವನ್ನು ಪಡೆಯಲು ಸಾಧ್ಯ ಇದು ಲೌಕಿಕ ವಿಚಾರ ಇನ್ನು ಆಧ್ಯಾತ್ಮ ವಿಷಯದಲ್ಲಂತೂ ಈ ಮಾನಸಿಕ ಸ್ಥಿತಿಯು ಸಾವಿರ ಪಾಲ ಒಟ್ಟಿನಲ್ಲಿ ವ್ಯವಹಾರದಲ್ಲಾಗಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಜಯವನ್ನು ಬಯಸುವವರು ಈ ಗುಣಗಳನ್ನು ಹೊಂದಿರಬೇಕು ಅಂತೇಳಿ ಹೇಳಿದಾಗ ಆಯಿತು ಮುಂದೆ ಇಪ್ಪತ್ತ್ನಾಲ್ಕನೇ ಶ್ಲೋಕ ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತ ವಿಲಾಪರಹಿ ಸಾತಿಕ್ಷಾ ನಿಗದ್ಯತೆ ಸರ್ವಾಂನಾ ಅಪ್ರತೀಕಾರಪೂರ್ವಕ ಚಿಂತ ವಿಲಾಪರಹಿ ಸಹನಂ ಸಾತಿತಿಕ್ಷಾ ತಿತಿಕ್ಷಾ ನಿಗದ್ಯತೆ ದುಃಖಗಳು ಸಂಭವಿಸಿದಾಗ ಅವುಗಳನ್ನು ವಿರೋಧಿಸದೆ ಮನಸ್ಸಿನಲ್ಲಿ ಕೊರಗದೆ ಮತ್ತು ಶೋಕ ಸಂತಪ್ತರಾಗದೆ ಸಹಿಸಿಕೊಂಡಿರುವುದನ್ನೇ ತಿತಿಕ್ಷೆ ಅಂತೇಳಿ ಹೇಳ್ತಾರೆ ನಾಲ್ಕನೇದಾಗಿ ಶಮ ದಮ ಉಪರತಿ ಆಯಿತು ತಿತಿಕ್ಷೆ ಎಂಬ ಸಾಧನೆಯನ್ನು ಶಂಕರರು ವಿವರಿಸ ವಿವರಿಸ್ತಾರೆ ತಿತಿಕ್ಷೆ ಅಂದರೆ ಸಹಿಷ್ಣುತ್ವ ಸಹಿಸಿಕೊಳ್ಳುವಿಕೆ ಎಲ್ಲ ಮತಧರ್ಮಗಳಲ್ಲೂ ಸಹನೆಯನ್ನು ಶ್ಲಾಘನೀಯವಾದ ಗುಣ ಅಂತೇಳಿ ಹೇಳಿದೆ ಧರ್ಮದ ಶಿಸ್ತನ್ನು ಪರಿಪಾಲಿಸುವಾಗವ ಬಂದ ಅನಿವಾರ್ಯ ಎಡರು ತೊಡರುಗಳಿಗೆ ಯಾವ ಪ್ರತಿಭಟನೆಯನ್ನು ಮಾಡದೇ ತಲೆಬಾಗಲೇಬೇಕು ಕಷ್ಟ ಸಂಕಟಗಳನ್ನು ಸಮಾಧಾನ ಚಿತ್ತದಿಂದ ಸಹಿಸಿಕೊಳ್ಳುವುದೇ ತಿತಿಕ್ಷೆ ಯಾರನ್ನೂ ನಿಂದಿಸದೆ ತನ್ನ ಕಷ್ಟ ಕಾರ್ಪಣ್ಯಗಳಿಗಾಗಿ ಕೊರಗದೆ ದುಃಖವನ್ನು ಮೌನವಾಗಿ ಭರಿಸುವುದು ಜಗತ್ತಿನ ಎಲ್ಲ ಧರ್ಮಗಳ ತತ್ವಬೋಧೆ ದುಃಖ ಸಂಕಟಗಳು ಯಾರನ್ನು ಬಿಟ್ಟಿವೆ ಯಾವ ರೀತಿಯಲ್ಲಿ ಅವು ಬಂದರೂ ಅದರಿಂದ ಕುಗ್ಗಿ ರೋಧಿಸುತ್ತಾ ಕುಳಿತರೆ ಯಾರೂ ಜೀವನದಲ್ಲಿ ಮುಂದೆ ಬರಲಾರರು ಆ ರಾಮನನ್ನು ಕೃಷ್ಣನನ್ನು ಅವತಾರ ಪುರುಷರನ್ನೇ ಬಿಡಲಿಲ್ಲ ಇನ್ನು ಮನುಷ್ಯರನ್ನೇನು ಅವುಗಳನ್ನು ಶಾಂತಿಯನ್ನು ಅನುಭವಿಸಬೇಕು ಉಳಿಯ ಪೆಟ್ಟು ಬಿದ್ದರೆ ಶಿಲೆಯಿಂದ ಮೂರ್ತಿ ಮೂಡಿ ದುರಂತಗಳು ವಿಪತ್ತುಗಳು ಉಪದ್ರಗಳು ನಮ್ಮ ಶಕ್ತಿಯನ್ನು ಪರೀಕ್ಷಿಸುತ್ತವೆ ಅವುಗಳನ್ನು ಸಹಿರಿಸಿಕೊಂಡು ಬಾಳಿದಾಗಲೇ ನಮ್ಮ ಜೀವನವು ಪಕ್ವವಾಗ್ತದೆ ಪರಿಪಕ್ವವಾಗ್ತದೆ ಅನುಭವಪೂರ್ಣವಾಗ್ತದೆ ಜಗತ್ತಿನ ಕ್ರಾಂತಿಗಳೆಲ್ಲ ನಡೆದಿರುವಂತಹದ್ದು ಅನೇಕ ಧೀರರು ತಮ್ಮ ತ್ಯಾಗದಿಂದ ಅಗಾಧವಾದ ಕಷ್ಟ ನಷ್ಟಗಳನ್ನು ಮೌನವಾಗಿ ಅನುಭವಿಸಿರುವುದರಿಂದಲೇ ಅಂತೇಳಿ ಹೇಳ್ಬೋದು ಹೊರ ಜಗತ್ತಿನ ವ್ಯವಹಾರವೇ ಹೀಗಿದ್ದ ಮೇಲೆ ಆಂತರಿಕ ಆಂದೋಲನದಲ್ಲಿ ಎಷ್ಟರ ಮಟ್ಟಿನ ವ್ಯಥೆ ಅಳಲು ಸಂಕಟ ನೋವುಗಳು ಇರಲಾರದು ಯೋಗಿಯು ಮಾಡುವ ತಪಸ್ಸೆಲ್ಲವೂ ಮೌನವಾಗಿ ಅನುಭವಿಸುವ ಹಿಂಸೆಗಳೇ ಅದನ್ನು ನಡೆಸಲು ಬೇಕಾದ ಗುಣ ತಿತಿಕ್ಷೆ ಅಂತೇಳಿ ಹೇಳ್ತಾ ಇದ್ದಾರೆ ತಿತಿಕ್ಷೆಯ ಹೆಸರಿನಲ್ಲಿ ಕೆಲವರು ಅತ್ಯಂತ ಉಗ್ರವಾದ ದೇಹದಂಡನೆಯನ್ನು ತಾವೇ ವಿಧಿಸಿಕೊಂಡು ಕಷ್ಟವನ್ನು ಅನುಭವಿಸ್ತಾರೆ ದೇಹ ಮನಸ್ಸುಗಳ ಮೇಲೆ ಸ್ವಾಮ್ಯವನ್ನು ಸಂಪಾದಿಸುವ ಪ್ರಯತ್ನದಲ್ಲಿ ಅಮಾನುಷವಾದ ದೈಹಿಕ ಹಾಗೂ ಮಾನಸಿಕ ಹಿಂಸೆಗಳನ್ನು ತಾವಾಗಿ ವಿಧಿಸಿಕೊಳ್ತಾರೆ ಬಟ್ಟೆಗಳನ್ನು ಕಿತ್ತೊಗೆದು ದಿಗಂಬರಾಗಿ ಕೆಲವರು ಅನ್ನಪಾನೀಯಗಳನ್ನು ತೊರೆದು ದೇಹವನ್ನು ಶೋಷಿಸುವ ಕೆಲವರು ಮನಸ್ಸಿಗೆ ಸಲ್ಲದ ಕಿರುಕುಳವನ್ನು ಕೊಟ್ಟು ಮತ್ತೆ ಕೆಲವರು ಮನೆ ಮಠಗಳನ್ನು ಬಿಟ್ಟು ಅರಣ್ಯದಲ್ಲಿ ಅಲೆದಾಡಿ ಬಳಲುತ್ತಾ ಇನ್ನು ಕೆಲವರು ಸಹಿಸಲು ಗಾಳಿ ಚಳಿ ಮಳೆಗಳಲ್ಲಿ ಪ್ರಾಣಿಗಳಂತೆ ಹಿಂಸೆ ಪಡುತ್ತಾ ಕೆಲವರು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ ಕೆಲವರು ದೇಹದ ಅಂಗಾಂಗಗಳ ಮೂಳೆಗಳನ್ನು ಮುರಿದು ವಿಕೃತಗೊಳಿಸುತ್ತಾ ಕೆಲವರು ಹೀಗೆ ಎಷ್ಟೋ ರೀತಿಯಲ್ಲಿ ಭಯಂಕರವಾದ ಕೃತ್ಯಗಳಿಂದ ದೇಹ ಮನಸ್ಸುಗಳಿಗೆ ಅಗಾಧವಾದ ಶಿಕ್ಷೆಗಳನ್ನು ವಿಧಿಸಿಕೊಳ್ತಾರೆ ಇವೆಲ್ಲವೂ ವಕ್ರ ಮಾರ್ಗ ದುಷ್ಟಾಚಾರ ಆ ರೀತಿಯ ಸ್ವಯಂಕೃತ ದಂಡನೆಗಳಿಂದ ಮನಸು ವಿಕೃತವಾಗಿ ತನ್ನ ಸಹಜವಾದ ಆನಂದವನ್ನೇ ಕಳೆದುಕೊಳ್ಳುತ್ತದೆ ಅಂತವರು ತಮ್ಮೊಳಗಿನ ಶಾಂತಿ ಸಮಾಧಾನಗಳನ್ನು ಅನುಭವಿಸಲು ಅಸಮರ್ಥರಾಗ್ತಾರೆ ತನ್ನ ಮಹತ್ ಸಾಧನೆಯ ಮಾರ್ಗದಲ್ಲಿ ಬರುವ ಕಷ್ಟಗಳನ್ನು ಗಮನಿಸದೆ ಬಂದ ವಿಪತ್ತುಗಳನ್ನು ಎದೆಗುಂದದೆ ಎದುರಿಸಿ ತಾನಾಗಿ ಒದಗುವ ಅನಾಹುತ ಅಪಘಾತಗಳನ್ನು ಸೋಲು ನೋವು ದುರಂತಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಸನ್ಮುಖಿಯಾಗಿ ಸಮಾಧಾನ ಚಿತ್ತದಿಂದ ಸಹಿಸಿಕೊಳ್ಳುವುದೇ ತಿತಿಕ್ಷೆ ಬುದ್ಧಿಯಲ್ಲಿ ಉದಾತ್ತ ಮೌಲ್ಯಗಳ ಮತ್ತು ಪವಿತ್ರ ಗುರಿಯ ಬಗ್ಗೆ ದೃಢ ನಂಬಿಕೆ ಬಂದಾಗ ಆ ಸ್ಫೂರ್ತಿಯಿಂದ ಮನಸ್ಸು ಎಲ್ಲ ಅಡ್ಡಿ ಆತ್ ಆತಂಕಗಳನ್ನು ಅಡಚಣೆಗಳನ್ನು ನಗುನಗುತ್ತಾ ಎದುರಿಸುತ್ತದೆ ಉತ್ಕೃಷ್ಟವಾದ ಧ್ಯೇಯ ಸಾಧನೆಗೆ ದುಡಿಯುವಾಗ ಲಕ್ಷ್ಯದ ಕಡೆಗೆ ಗಮನವಿಟ್ಟು ನಡೆಯುವಾಗ ವಿಘ್ನಗಳು ಎಷ್ಟೋ ರೀತಿ ರೂಪಗಳಲ್ಲಿ ಬರುವುದು ಸ್ವಾಭಾವಿಕ ಅವುಗಳನ್ನು सतोषचि मुनगे तिति अगत्यवान साधने शास्त्र गुरवाक्य सत्यबुद्ध्याधारण साधा कथित सद्भिर्या वस्तूपल श्लोक शास्त्र गुर उपदेश वेदातवाक्यू सत्यवेब बुद्ध ಮನಸ್ಸಿನಲ್ಲಿ ನಿರ್ಧರಿಸಿಕೊಳ್ಳುವುದನ್ನು ಶ್ರದ್ಧೆ ಅಂತೇಳಿ ಸಜ್ಜನರು ಹೇಳ್ತಾರೆ ಶಾಸ್ತ್ರ ಗುರುವಾಕ್ಯ ಸತ್ಯಬುದ್ಧ ಅವಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿ ಸಜ್ಜನರಿಂದ ಶ್ರದ್ಧೆಯಿಂದ ಹೇಳಲ್ಪಟ್ಟಿದೆ ಯ ವಸ್ತೂಪಲಭ್ಯತೆ ಯಾವ ಈ ಶ್ರದ್ಧೆಯಿಂದ ಅಥವಾ ಯಾವ ಈ ಶಾಸ್ತ್ರ ಮತ್ತು ಗುರುವಾಕ್ಯದಿಂದ ಆತ್ಮವಸ್ತುವಿನ ಪ್ರಾಪ್ತಿಗೆ ಸಾಧನವಾಗ್ತದೆ ಅದು ಶ್ರದ್ಧಾ ಎಂಬುದು ಅಗತ್ಯವಾದ ಸಾಧನೆಗಳಲ್ಲಿ ಐದನೆಯದು ಶಮ ದಮ ಉಪರಿದಿತಿಕ್ಷ ನಾಲ್ಕಾಯಿತು ಶ್ರದ್ಧಾ ಅಂಥೇಳಿ ಐದನೆಯದು ಆರನೆಯದು ಸಮಾಧಾನ ಹೀಗೆ ಈ ಐದನೆಯದೀಗ ಆಧ್ಯಾತ್ಮ ಚಿಂತನೆಯಲ್ಲಿ ಬಳಸುವಂತಹ ಶಬ್ದಗಳಲ್ಲಿ ಶ್ರದ್ಧೆ ಎಂಬ ಪದವನ್ನು ಅಪಾರ್ಥ ಮಾಡಿರುವಷ್ಟು ಬೇರೆ ಯಾವ ಪದವನ್ನು ಮಾಡಿಲ್ಲವೆನ್ನಬಹುದು ಅದರಲ್ಲಿಯೂ ಪುರೋಹಿತ ವರ್ಗದವರು ಅರಿವಿಲ್ಲದ ಜನಸಾಮಾನ್ಯರನ್ನು ಈ ಮಾತಿನಿಂದ ಗೊಳಿಸಿ ತಮ್ಮ ಸ್ವಂತ ಲಾಭಗೊಳಿಸಿಕೊಂಡಿರುವುದು ಸರ್ವಸಾಧಾರಣ ಅಂತ ಹೇಳಿ ಸ್ವಾಮಿ ಚಿನ್ಮಯಾನಂದರು ಟೀಕಿಸ್ತಾರೆ ಶ್ರದ್ಧೆ ಎಂದರೆ ಕುರುಡು ನಂಬಿಕೆ ಅಲ್ಲ ಆಚಾರ್ಯರ ಪ್ರಕಾರ ಶ್ರದ್ಧೆ ಎಂದರೆ ಶಾಸ್ತ್ರ ವಾಕ್ಯಗಳಲ್ಲಿ ಮತ್ತು ಗುರುವಿನ ಉಪದೇಶದಲ್ಲಿ ಅಚಲವಾದ ಹಾಗೂ ಅಪಾರವಾದ ನಂಬಿಕೆ ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅವುಗಳ ರಹಸ್ಯಾರ್ಥವನ್ನು ಗುರುಮುಖಿಯನ್ನು ತಿಳಿದು ಅವುಗಳ ಪ್ರಾಮಾಣ್ಯದಲ್ಲಿ ದೃಢ ನಂಬಿಕೆಯನ್ನು ತಡೆಯುವುದು ಶ್ರದ್ಧೆ ಎನಿಸ್ತದೆ ವಾಸ್ತವವಾಗಿ ಶಾಸ್ತ್ರಾರ್ಥವನ್ನು ಗ್ರಹಿಸಲು ಯತ್ನಿಸುವ ಹಾಗೂ ಶಾಸ್ತ್ರವು ಪ್ರತಿಪಾದಿಸುವ ಪರಮಾರ್ಥ ಸತ್ಯವನ್ನು ತಿಳಿಯಲು ಇಚ್ಛಿಸುವ ಸಾಧಕನಿಗೆ ಶ್ರದ್ಧೆಯು ಅತ್ಯಗತ್ಯ ಯಾಕೆಂದರೆ ಶುದ್ಧ ಚೈತನ್ಯ ಸ್ವರೂಪದ ಪರಮಾರ್ಥ ತತ್ವವನ್ನು ಮಾತುಗಳಿಂದ ವರ್ಣಿಸುವುದು ಅಸಾಧ್ಯ ಶಾಸ್ತ್ರವಾಕ್ಯಗಳು ಅದರ ಲಕ್ಷಣವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸೂಚಿಸಬಲ್ಲವೇ ಹೊರತು ಅದನ್ನು ಇದಮಿತ್ತಂ ಇದು ಹೀಗೆಯೇ ಎಂದು ನಿರ್ಣಾಯಕವಾಗಿ ಹೇಳಲಾರವು ಆದ್ದರಿಂದ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಗೆ ಮೀರಿದ ಪರವಸ್ತುವನ್ನು ಶಾಸ್ತ್ರವಾಕ್ಯಗಳ ನಂಬಿಕೆಯಿಂದಲೇ ಸಾಧಕನು ತಿಳಿಯಲು ಪ್ರಯತ್ನಿಸಬೇಕು ಅತೀ ಇಂದ್ರಿಯ ವಿಷಯಗಳಲ್ಲಿ ತರ್ಕಕ್ಕೆ ಸ್ಥಾನವಿಲ್ಲ ಇಂದ್ರಿಯಗಳಿಂದ ಇಂದ್ರಿಯಗಳಿಗೆ ಹೊರತಾದಂಥ ಇಂದ್ರಿಯ ಗೋಚರವಲ್ಲದ ವಿಷಯಗಳಿಗೆ ವಿಷಯಗಳಲ್ಲಿ ತರ್ಕಕ್ಕೆ ಸ್ಥಾನ ಇಲ್ಲ ಅಲ್ಲಿ ನಮಗೆ ಹಿತವನ್ನು ಬಯಸುವ ಶಾಸ್ತ್ರಗಳೇ ಅಂತಿಮ ಪ್ರಮಾಣ ಅವನ್ನು ಶ್ರದ್ಧೆಯಿಂದ ನಂಬಿದರೆ ಅನುಭವ ಜ್ಞಾನವು ಕ್ರಮೇಣ ಸಾಧ್ಯವಾಗ್ತದೆ ಹಾಗೆ ಅರಿಯಲು ಯತ್ನಿಸುವಾಗ ಶಾಸ್ತ್ರಗಳ ವಾಕ್ಯಾರ್ಥವನ್ನು ಕರಾರುವಕ್ಕಾಗಿ ಗ್ರಹಿಸಿ ಅದರ ಪ್ರಯೋಜನ ಪಡೀಬೇಕು ಗಹನವಾದ ಶಾಸ್ತ್ರ ಅಧ್ಯಯನದಿಂದ ಸೂಚಿತವಾದ ಪರತತ್ವವನ್ನು ಗ್ರಹಿಸಲು ಅಗತ್ಯವಾದ ನಂಬಿಕೆಯೇ ಶ್ರದ್ಧೆಯಂತೆ ಅನ್ನಿಸ್ತದೆ ನಮ್ಮ ನಿತ್ಯ ಜೀವನದಲ್ಲೂ ಶ್ರದ್ಧೆಯೇ ಅಗತ್ಯವೋ ನನ್ನ ಸ್ನೇಹಿತನೊಬ್ಬ ತನ್ನ ಪ್ರಣಯ ಪ್ರಸಂಗವನ್ನು ಅಥವಾ ತನ್ನನ್ನು ಯಾರೋ ದೂಷಿಸಿದ ಸಂಗತಿಯನ್ನು ನನ್ನೊಡನೆ ಹೇಳಿಕೊಡ್ತಾನೆ ಎಂದುಟ್ಟುಕೊಳ್ಳೋಣ ಅವನ ಮಾತುಗಳಿಂದ ಅವನಿಗಾದ ಅನುಭವಪೂರ್ಣ ಅರಿವು ನನಗಾಗುವುದಿಲ್ಲ ಆದರೆ ಅವನ ಮಾತಿನಲ್ಲಿ ನನಗಿರುವ ಶ್ರದ್ಧೆಯಿಂದ ಅವನ ಅನುಭವದ ವಿವರವು ತಕ್ಕಮಟ್ಟಿಗೆ ಮನದಟ್ಟಾಗ್ತದೆ ನಿತ್ಯ ಜೀವನದಲ್ಲಿ ನನ್ನ ಶ್ರದ್ಧೆಯಿಂದ ಕವಿಯ ಸುಂದರ ಕಲ್ಪನೆಗಳನ್ನು ನಾನು ಕಾಣಬಹುದು ನನ್ನ ಶ್ರದ್ಧೆಯಿಂದ ವರ್ಣಚಿತ್ರದ ಬಣ್ಣ ಬಣ್ಣಗಳ ರೇಖೆಗಳಲ್ಲಿ ಕಲಾವಿದನ ಅನುಭವವು ನನಗೆ ಗೋಚರ ನನ್ನ ಶ್ರದ್ಧೆಯಿಂದ ಮುನ್ನೋಟದ ತುಣುಕಿನಲ್ಲಿ ಸೌಂದರ್ಯದ ಮಹಾ ವಿಶಾಲ ದೃಶ್ಯವನ್ನೇ ನಾನು ನೋಡಬಹುದು ಲೌಕಿಕ ವ್ಯವಹಾರದಲ್ಲೇ ಹೀಗಾದರೆ ನನ್ನ ಮಾನಸಿಕ ಜಗತ್ತಿನಲ್ಲಿ ನನ್ನ ಅಚಲಶ್ರದ್ಧೆಯಿಂದ ಶಾಸ್ತ್ರಗಳ ಅರ್ಥಗರ್ಭಿತ ವಾಕ್ಯಗಳಲ್ಲೂ ಅವುಗಳ ಸಾರಸ್ಯಕರವಾದ ರಹಸ್ಯಾರ್ಥದ ವಿವರಣೆಯನ್ನು ಒಳಗೊಂಡ ಗುರುವಿನ ಉಪದೇಶದಲ್ಲೂ ಅಡಗಿರುವ ಎಂತಹ ಸತ್ಯದರ್ಶನದ ಸುಂದರ ನೋಟವನ್ನು ಕಾಣಬಹುದೆಂಬುದನ್ನು ನೀವೇ ಊಹಿಸಿ ಯಾವ ದೇಶದಲ್ಲೇ ಆಗಲಿ ನಾಸ್ತಿಕರು ಪವಿತ್ರ ಶಾಸ್ತ್ರಗಳನ್ನು ಕಟುವಾಗಿ ಟೀಕಿಸಿ ಸ್ವತಂತ್ರವಾಗಿ ಚಿಂತನೆ ಮಾಡಬೇಕೆಂಬ ಅಭಿಪ್ರಾಯವನ್ನು ಮುಂದೊಡುತ್ತಾರೆ ಈ ರೀತಿ ಸ್ವತಂತ್ರವಾಗಿ ವಿಚಾರ ಮಾಡಬೇಕೆಂಬುದು ಒಪ್ಪತಕ್ಕದ್ದೇ ಎಲ್ಲ ಮತಸಿದ್ಧಾಂತಗಳಲ್ಲೂ ಕಣ್ಣು ಮುಚ್ಚಿಕೊಂಡು ಮೂಢನಂಬಿಕೆಯಿಂದ ಒಪ್ಪಿಕೊಳ್ಳಬೇಕೆಂದು ಯಾರೂ ಹೇಳುವುದಿಲ್ಲ ಆದರೆ ನಿಜವಾಗಿ ನಮ್ಮ ಶಾಸ್ತ್ರಕ್ಕೆ ಅಪಚಾರವಾಗಿರುವುದು ಬಹಳ ಶ್ರದ್ಧೆಯುಳ್ಳ ಸಂಪ್ರದಾಯಸ್ಥರಂತೆ ನಟನೆ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚಿ ರಹಸ್ಯವಾಗಿ ಬಹು ತುಚ್ಛವೂ ಹೇಯವೂ ರೀತಿಯಲ್ಲಿ ವರ್ತಿಸುವವರಿಂದ ಅಂತಹ ಕಪಟ ವೇದಾಂತಗಳಿಂದ ಶಾಸ್ತ್ರಕ್ಕೆ ಕಳಂಕ ಬರ್ತದೆ ಅಂತೇಳಿ ಸ್ವಾಮಿ ಚಿನ್ಮಯಾನಂದರು ಬಹಳ ಕಟ್ಟುವಾಗಿ ಟೀಕಿಸ್ತಾರೆ ಸಮಾಜವನ್ನು ಪರಿಶೀಲಿಸಿದಾಗ ಎರಡು ರೀತಿಯ ಪಂಗಡದವರು ಕಂಡು ಶ್ರದ್ಧಾವಂತರು ಮತ್ತು ಅಶ್ರದ್ಧಾವಂತರು ಶ್ರದ್ಧಾವಂತರಲ್ಲೂ ಎರಡು ರೀತಿ ವಿಚಾರ ಮಾಡುವ ಅಭ್ಯಾಸವೇ ಇಲ್ಲದ ಮೂಢನಂಬಿಕೆಯುಳ್ಳ ಜನ ಮತ್ತು ವಿಚಾರವಂತರು ವಿವೇಚನಾಶೀಲರು ಆಗಿದ್ದು ಬುದ್ಧಿಯುಕ್ತವಾದ ಶ್ರದ್ಧೆಯುಳ್ಳವರು ಈ ಎರಡನೇ ಪಂಗಡಕ್ಕೆ ಸೇರಿದ ಯೋಚನಾಪರಾದವರು ಮಾನವನ ಜೀವನದ ಸೌಂದರ್ಯವನ್ನು ಉದಾತ್ತ ಧ್ಯೇಯವನ್ನು ಶ್ರೇಷ್ಠ ಜೀವನವನ್ನು ಮೆಚ್ಚಬಲ್ಲರು ಅಂತಹವರು ಅಂಧಶ್ರದ್ಧೆಯುಳ್ಳವರನ್ನಾಗಲಿ ವೇದಾಂತಿಗಳಿಂದ ಸೋಗು ಹಾಕುವವರನ್ನಾಗಲಿ ಸಹಿಸುವುದಿಲ್ಲ ಇಪ್ಪತ್ತಾರನೇ ಶ್ಲೋಕ ಸಮ್ಯಗಾಸ್ಥಾಪನ ಬುದ್ಧೇ ಶುದ್ಧೇ ಬ್ರಹ್ಮಣಿ ಸರ್ವದಾ ತತ್ಸಮಾಧಾನಮಿತ್ಯುಕ್ತ ನಥು ಚಿತ್ತಲನಂ ಸಮಾಧಾನ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ ಶುದ್ಧೇ ಬ್ರಹ್ಮಣಿ ಸರ್ವದಾ ಸಮ್ಯಕ್ ಆಸ್ಥಾಪನ ಬುದ್ಧೇ ಸಮ್ಯಕ್ ಆಸ್ಥಾಪನ ತತ್ ಸಮಾಧಾನಮ ಇತ್ಯ ಶುದ್ಧ ಬ್ರಹ್ಮದಲ್ಲಿ ಬುದ್ಧಿಯನ್ನು ಯಾವಾಗಲೂ ಚೆನ್ನಾಗಿ ನೆಲೆಗೊಳಿಸುವುದೇ ಸಮಾಧಾನಮೆಂದು ಹೇಳ್ತಾರೆ ಸಮ್ ಚೆನ್ನಾಗಿ ನೆಲೆಗೊಳಿಸುವಿಕೆ ಇಡುವಿಕೆ ಆಧಾನ ಇಡುವಿಕೆ ಸಮ್ ಸಮ್ಯಕ್ ಚೆನ್ನಾಗಿ ಮನಸ್ಸು ಇಚ್ಛೆಪಟ್ಟ ವಸ್ತುಗಳನ್ನು ಕೊಟ್ಟು ಅದನ್ನು ಸಂತೋಷಪಡಿಸುವುದು ಸಮಾಧಾನವಲ್ಲ ನೋಡಿ ಅವನಿಗೆ ಸಮಾಧಾನ ಆಯಿತು ಅಂತ ಹೇಳ್ತೇವೆ ಏನದು ನತು ಚಿತ್ತಸ ಲಾಲನಂ ಮನಸನ ಏನು ಮನಸ್ಸು ಕೇಳಿದೆ ಅದನ್ನು ಕೊಟ್ಟಾಗುವಾಗ ಹಬ್ಬ ಅವನಿಗೆ ಸಮಾ ಈಗ ನನಗೆ ಸಮಾಧಾನ ಆಯಿತು ಅಂತೆ ಅದಲ್ಲ ನಿಜವಾದ ಸಮಾಧಾನ ಮತ್ತೇನು ಶುದ್ಧ ಬ್ರಹ್ಮದಲ್ಲಿ ಬುದ್ಧಿಯನ್ನು ಯಾವಾಗಲೂ ಚೆನ್ನಾಗಿ ನೆಲೆಗೊಳಿಸುವುದೇ ಸಮಾಧಾನ ಅಂತೇಳಿ ಹೇಳ್ತಾರೆ ಸಮಾಧಾನ ಎಂದರೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ವ್ಯತ್ಯಾಸ ಮಾಡದೇ ಔದಾಸೀನದಿಂದ ಇರುವುದಲ್ಲ ಸಮಾಧಾನ ಹೇಗಿದ್ದರೂ ಸಮಾಧಾನ ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ ಅಂತೇಳಿ ಉದಾಸೀನವಾಗಿರುವುದಲ್ಲ ಮಾನ ಅಪಮಾನಗಳನ್ನು ಗಣಿಸದೆ ಭಂಡ ಬಿದ್ದಿರುವುದು ಸಮಾಧಾನವೆಂದೆನಿಸುವುದಿಲ್ಲ ಆಚಾರ್ಯರ ಪ್ರಕಾರ ಮನಸ್ಸನ್ನು ಪ್ರಶಾಂತ ಸ್ಥಿತಿಯಲ್ಲಿಟ್ಟು ಶುದ್ಧ ಬ್ರಹ್ಮದಲ್ಲಿ ಬುದ್ಧಿಯನ್ನು ನೆಲೆಗೊಳಿಸಿ ತದೇಕ ಚಿಂತನೆಯಲ್ಲಿರುವುದೇ ಸಮಾಧಾನ ಅದು ಸರ್ವವ್ಯಾಪಿಯಾದ ವಿಶ್ವ ಚೈತನ್ಯದಲ್ಲಿ ಬುದ್ಧಿಯನ್ನು ಸ್ಥಿರಗೊಳಿಸಿದಾಗ ಮಾನಸಿಕ ಸಮತೋಲನದ ಸ್ಥಿತಿ ಸಮಾಧಾನ ಸಮಾಧಾನವು ಹೇಳಿತನದ ಸಂಕೇತವಲ್ಲ ಜೀವನದ ಸಮಸ್ಯೆಗಳನ್ನು ಎದುರಿಸಲಾಗದೆ ಮನಸ್ಸಿನೊಳಗೆ ಕುದಿಯುತ್ತಾ ಅಶಾಂತಿಯಿಂದ ತಳಮಳಗೊಳ ಪಡುತ್ತಿರುವವನು ಎಂದಿಗೂ ಸಮಾಧಾನದಿಂದ ಇರಲಾರ ಯಾವುದರಿಂದಲೂ ಚಪಲ ಅಚಲವಾದ ಮನಸ್ಥೈರ್ಯವನ್ನು ಹೊಂದಿ ಪರಮಾರ್ಥ ತತ್ವದಲ್ಲಿ ಮನಸ್ಸನ್ನು ಮನಸ್ಸು ಬುದ್ಧಿಗಳನ್ನು ನೆರೆಗೊಳಿಸಿ ಯಾರು ಯೋಗಿಯಂತಿರುವನೋ ಅವನು ಸಮಾಧಾನ ಚಿತ್ತವುಳ್ಳವನು ಎಂದೆನಿಸಿಕೊಳ್ಳುತ್ತಾನೆ ಅಲ್ಪತನದಿಂದ ಮನಸ್ಸನ್ನು ದೂರ ಮಾಡಿ ಅದನ್ನು ಅಂದರೆ ಅಲ್ಪತನದಿಂದ ಮನಸ್ಸನ್ನು ದೂರ ಮಾಡಿ ಅದನ್ನು ಮೇಲೆ ಮೇಲಕ್ಕೆ ಒಯ್ದು ಉದಾತ್ತ ಧ್ಯೇಯದಲ್ಲಿ ಸ್ಥಿರಗೊಳಿಸಿ ಉತ್ಕೃಷ್ಟ ಭಾವನೆಗಳಲ್ಲಿ ತೊಡಗಿಸಿದಾಗ ಮನಸ್ಸಿನ ಅಲೆದಾಟ ಹರಿದಾಟಗಳು ನಿಂತು ಮನಸ್ಸು ನಿಶ್ಚರವಾಗ್ತದೆ ಆಗ ಸಮಾಧಾನವು ತಾನಾಗಿ ಉದಿಸ್ತದೆ ರಾಗದ್ವೇಷಗಳು ಕೀಳು ವಿಷಯಗಳು ತಾವಾಗಿ ಮನಸ್ಸಿನಿಂದ ಉದುರಿ ಹೋಗ್ತವೆ ಮನಸ್ಸಿನ ವೃತ್ತಿಗಳು ಅಡಗಿ ಅದು ಬ್ರಹ್ಮಚಿಂತನೆಯಲ್ಲಿ ಏಕಾಗ್ರತೆಯಿಂದ ಇರುವ ಸ್ಥಿತಿಯೇ ಸಮಾಧಾನ ಅದು ಸಾಧಕನಿಗೆ ಅಗತ್ಯವಾದ ಸಾಧನ ಸಂಪತ್ತುಗಳಲ್ಲಿ ಕೊನೆಯ ಹಂತ ಶಮಾದಿ ಷಟ್ ಸಂಪತ್ತಿಗಳನ್ನು ಸಾಧಿಸಿದವನು ಸಾಧನ ಚತುಷ್ಟಯದಲ್ಲಿ ಕೊನೆಯ ಮೆಟ್ಟಿಲಾದ ಮುಮುಕ್ಷತ್ವಕ್ಕೆ ಅರ್ಹತೆ ಪಡೆಯುತ್ತಾನೆ ಇದು ಸಾಧನ ಸಂಪತ್ತಿ ಶಮ ದಮಾದಿ ಷಟ್ ಸಂಪತ್ತಿ ಅದರ ಕುರಿತು ಹೇಳಿದೆ ಇನ್ನು ಬಗ್ಗೆ ನಾಳೆ ನೋಡೋಣ ಇದು ಹತ್ತನೇ ಕಂತು ವಿವೇಕ ಚೂಡಾಮಣಿ ಪ್ರವಚನ ಹರಿರಾಮ ಶ್ರೀಶಂಕರ ಅರ್ಪಿತ ಶ್ರೀ ಚಿನ್ಮಯಾನಂದ ಓಂ ತತ್ಸತ್